ಐದು ದೇವತೆಗಳ ಗುಟ್ಟು ಧರ್ಮಾಚಾರ್ಯನನ್ನು ವರಿಸುವುದು ತುಂಟ ಹಸುವನ್ನು ತಂದು ಕಟ್ಟಿಕೊಂಡಂತಾಯಿತಲ್ಲ ಎಂದು ದೇವರಾಜನು ಚಿಂತ ಮಾಡುತ್ತಿದ್ದನು ವಿಶ್ವಾರೂಪಾಚಾರ್ಯನು ಸಮರಾತ್ರಿ ತನ್ನ ಮಾತಾ ಅವಿರ್ಭಾಗಗಳನ್ನು ಕೊಡುವುದು ಅದರಿಂದ ಅವರ ತೇಜಸ್ಸು ವಿವರ್ಧಿತವಾಗುತ್ತಿರುವುದು ದೇವೇಂದನಿಗೆ ಗೊತ್ತು ಏನು ಮಾಡಬೇಕು ತಮ್ಮ ಕುರುಷತ್ವಗಳಾದ ದಾನವರ ವೃದ್ಧಿಯನ್ನು ಕಾರ್ಯತಃ ಸಂಪಾದಿಸುತ್ತಿರುವವನು ಇಂದು ದೇವತೆಗಳ ಧರ್ಮಾಚಾರ್ಯ ಆದರೆ ಆತನಿಂದ ಆಗಿರುವ ಉಪಕಾರವನ್ನು ಕಡೆಗಣಿಸುವಂತಿಲ್ಲ ದೇವತೆಗಳು ಅಸ್ತತೇಜರಾಗಿ ದಾನವರ ಕೈಗೆ ಸಿಕ್ಕಿ ಹೋಗುವಂತಹ ದುಷ್ಕಾಲದಲ್ಲಿ ನಾರಾಯಣ ಕವಚವನ್ನು ಉಪದೇಶ ಮಾಡಿ ಆಪತನ್ನು ತಪ್ಪಿಸಿದ್ದಾನೆ ಇಂಥವನನ್ನು ತಿರಸ್ಕರಿಸುವುದು ಎಂದು ಯೋಚಿಸಿದನು ಬ್ರಹ್ಮದೇವನ ವಾಕ್ಯವು ನೆನಪಾಯಿತು ಹೌದು ಇವನನ್ನು ತಿರಸ್ಕರಿಸಿದರೆ ಕೇಳು ಏನೋ ಇದೆ ಆದ್ದರಿಂದ ಇವನನ್ನು ತಿರಸ್ಕರಿಸಬಾರದು ಏನಾದರೂ ಮಾಡಿ ಈತನಿಗೆ ಇರುವ ಅಸುರ ವ್ಯಾಮೋಹವನ್ನು ತಪ್ಪಿಸಿದರೆ ಈತನು ದೇವಕುಲದ ಆಸ್ತಿಯಾಗುವುದರಲ್ಲಿ ಸಂದೇಹವಿಲ್ಲ ದೇವತೆ ಆಗಿ ಕರ್ಮಜ ದೇವತೆಯು ಪ್ರಬಲವೆನ್ನುವಂತೆ ಬಿಟ್ಟರೆ ಶುಕ್ರ ಶಿಷ್ಯರು ಬಿಡದೆ ಈತನನ್ನು ಕರೆದುಕೊಂಡು ಹೋಗಿ ತಮ್ಮಲ್ಲಿ ಇಟ್ಟುಕೊಳ್ಳುವರು ಆದರೆ ಶುಕ್ರಾಚಾರ್ಯನು ಫರ್ಮ ಗರ್ವಗಂಧಿ ಈತನನ್ನು ದೈತ್ಯರು ಕರೆದುಕೊಂಡು ಹೋಗುತ್ತಲೂ ಆತನು ಅವರನ್ನು ಕೈಬಿಡುವನು ಆದ್ದರಿಂದ ಅವರು ಈತನನ್ನು ಕರೆದುಕೊಂಡು ಹೋಗಲಾರರು ಅಥವಾ ಆ ರಾಕ್ಷಸರು ಏನಾದರೂ ಮಾಡಿ ಬರನ್ನು ದಕ್ಕಿಸಿಕೊಂಡರೆ ನಾವು ಕೆಟ್ಟೆವು ಹಾಗಾಗದಂತೆ ನೋಡಿಕೊಳ್ಳಬೇಕು ಅಂದು ಬೃಹಸ್ಪತಿ ಆಚಾರ್ಯನು ಹೋಗದಿದ್ದರೆ ಈ ಅನರ್ಥಗಳೆಂದೂ ಬರುತ್ತಿರಲಿಲ್ಲ ಈಗ ಈತನ ಯೋಗ್ಯತೆ ಪ್ರಕಟವಾಯಿತು ಇನ್ನೂ ಅದನ್ನು ಮುಚ್ಚಿಡುವಂತಿಲ್ಲ ಏನು ಮಾಡಬೇಕು ಇಂಧನಿಗೆ ಇದರ ಜೊತೆಯಲ್ಲಿಯೇ ಮತ್ತೊಂದು ಯೋಚನೆ ಬಂತು ತನಗೆ ತಿಳಿಯದೆ ತನಗೆ ಬೃಹಸ್ಪತ್ಯಾಚಾರ್ಯ ಮೇಲೆ ಏನಾದರೂ ಕೋಪ ಬಂದಿರಬಹುದೇ ಅದರಿಂದ ಆತನು ಮೈಗೆರೆದಿರುವನು ಯೋಚನೆಯ ಸಂದೇಹವಾಗಿ ಸಂದೇಹವು ಬಲವಾಗಿ ಸಿದ್ಧಾಂತವಾಗುವುದಕ್ಕೆ ಅಷ್ಟು ಒತ್ತು ಹಿಡಿಯಲಿಲ್ಲ ಇರಬೇಕು ಅಜ್ಞಾತ ಕೋಪವೊಂದು ಮನಸ್ಸನ್ನು ಬಲವಾಗಿ ಒಳಗಿನಿಂದಲೇ ಹಿಡಿದಿರಬೇಕು ಒಳಗಿನ ಮನಸ್ಸು ಅದರ ಪ್ರತಿಕೃತಿಯನ್ನು ಭಾವಿಸುತ್ತ ನಾನು ನಿರ್ದೋಷಿ ದೋಷವೆಲ್ಲ ದೇವಗುರುವಿನದು ಎಂದು ಆರೋಪಿಸುತ್ತಿರಬೇಕು ಹಾಗಾದರೆ ಏನು ಮಾಡಬೇಕು ಆ ವೇಳೆಗೆ ಶಚಿದೇವಿ ಬಂದಳು ದೇವೇಶ್ವರನು ತನ್ನ ಹೃದಯದೊಳಗಿದ್ದ ಚಿಂತೆಯನ್ನು ಆಕೆಗೆ ಹೇಳಿದನು ಆಕೆಯು ಹೌದು ದೇವಾ ನಾನು ಈಗ ಅದೇ ಸಿದ್ಧಾಂತಕ್ಕೆ ಬಂದಿದ್ದೇನೆ ನಾವು ದೇವಗುರುಗಳನ್ನು ತಿರಸ್ಕರಿಸಿದ್ದೇವೆ ಆದ್ದರಿಂದ ಆತನಿಗೆ ಕೋಪ ಬಂದು ಆತನು ಮರೆಯಾಗಿದ್ದಾನೆ ಆತನು ಮರೆಯಾದುದೆಂದು ನಮಗೆ ಕೋಪವೂ ಬಂದಿದೆ ಅಲ್ಲದೆ ನಾವು ಹುಡುಕಿದು ಸಾಲದು ಎಂದು ನನ್ನ ಭಾವನೆ ದೇವೆಂದನು ಅಡ್ಡಬಂದು ಇಲ್ಲ ಭಾಮಿನಿ ದೇವತೆಗಳು ಬೇಕೆಂದಾಗ ತಮ್ಮ ಪ್ರಭಾವವನ್ನು ಆಶ್ರಯಿಸಿ ಇತರರಿಗೆ ಕಾಣದಂತೆ ತಮ್ಮನ್ನು ತಾವೇ ತಾವು ಮರೆಯಿಸಿಕೊಳ್ಳಬಲ್ಲರು ಜೊತೆಗೆ ಅವರು ವ್ರತ ತಪಸ್ಸು ಎಂದು ಕುಳಿತು ಆಗ ಯಾರೂ ಅವರನ್ನು ಕಾಣುವಂತಿಲ್ಲ ಒಂದು ವೇಳೆ ಅಂತಹ ಸಮಯದಲ್ಲೂ ಅವರನ್ನು ಕಾಣಲೇಬೇಕಾಗಿ ಬಂದರೆ ಇಂದ ನಕ್ಕನು ಅದು ಕಷ್ಟವಿಲ್ಲ ಉಪಶ್ರುತಿ ಭಗವತಿಯನ್ನು ಪ್ರಸನ್ನ ಮಾಡಿಕೊಂಡರೆ ಹಾಗೆಯೂ ಆ ದೇವತೆ ಇರುವ ಸ್ಥಳವನ್ನು ತೋರಿಸಿಕೊಡುವಳು ಅಷ್ಟೇ ಅಲ್ಲ ಆ ದೇವತೆಯನ್ನು ಸಾಕ್ಷಾತ್ಕರಿಸಿಕೊಡುವಳು ಹಾಗಾದರೆ ರಹಸ್ಯವನ್ನು ಬಲ್ಲವರಿಗೆ ದೇವತೆಗಳು ಅಗೋಚರಾಗುವಂತಿಲ್ಲ ಹಾಗೇನಿಲ್ಲ ದೇವತೆಗಳು ಮಿಕ್ಕ ವಿಚಾರದಲ್ಲಿ ಏನು ಬೇಕಾದರೂ ಮಾಡಬಲ್ಲಾರಾದರೂ ಮಂತ್ರಾಧೀನರು ಹಾಗಾದರೆ ನಾವು ಸರ್ವತಂತ್ರ ಸ್ವತಂತ್ರರಲ್ಲವೇನು ಬೇಕಾದದನ್ನು ಮಾಡಲಾರವೇನೋ ಅದೂ ಇಲ್ಲ ಈ ನಿಯತಗೆ ಕಾಲದ ವಶವಾಗಿರುವುದು ಆದ್ದರಿಂದ ದೇವತೆಗಳು ಕಾಲನ್ನು ಪ್ರೇರೇ ಪ್ರೇರಿಸಿದಂತೆಯೇ ಮಾಡುವರು ಆದರೆ ಕರ್ತವ್ಯ ಕರ್ತೃತ್ವವು ತಮ್ಮದಲ್ಲವೆಂದು ತಿಳಿದಿರುವುದರಿಂದ ಅವರು ಫಲದ ವಿಚಾರದಲ್ಲಿ ಉದಾಸೀನರು ಆದರೂ ನೀನಿಷ್ಟು ಚಿಂತಿಸುತ್ತಿರುವ ಎಲ್ಲ ಚಿಂತೆಯು ಜೀವನದ ವ್ಯಾಪಾರಗಳಲ್ಲೊಂದು ಶುಚಿ ಆದರೆ ಮನಸ್ಸು ಚಿಂತೆಯನ್ನು ಚಿಕ್ಕದು ಮಾಡಲಾರದೆ ಅದಕ್ಕೆ ಹೆದರಿ ಅದನ್ನು ದೊಡ್ಡದು ಮಾಡಿಸುವುದು ಆಗ ಅದು ಶತ್ರುವಾಗಿ ಬಲಿಷ್ಠನಾದ ಶತ್ರುವಿನಂತೆ ದಾಳಿ ಮಾಡಿ ಹೆದರಿಸುವುದು ಸುಖವನ್ನು ತದ್ವಿರುದ್ಧವಾಗಿ ನೋಡಿ ಸ್ನೇಹಿತನಂತೆ ಭಾವಿಸುತ್ತಾ ಅದರಲ್ಲಿ ಕರಗುವುದು ಮನಸ್ಸಿನ ರಾಗದ್ವೇಷಗಳಿಂದಲೇ ಸುಖ ದುಃಖಗಳು ಅದಿರಲಿ ಈಗ ಬೃಹಸ್ಪತ್ಯಾಚಾರ್ಯರ ವಿಷಯವಾಗಿ ಹೇಳು ನೀನು ಬಂದ ಪ್ರಸಂಗ ವಶದಿಂದ ನನಗೆ ಮರೆತು ಹೋಗಿದ್ದ ಒಂದು ಅಂಶವನ್ನು ನೆನಪಿಗೆ ತಂದೆ ಈಗ ನೀನು ಉಪಶ್ರುತಿದೇವಿಯನ್ನು ಅನುಸಂಧಾನ ಮಾಡಿ ಬೃಹಸ್ಪತಿ ಇರುವ ಇರುವ ಎಡೆಯನ್ನು ಕಂಡುಹಿಡಿ ಆತನು ಈಚೆಗೆ ಬರಲು ಒಪ್ಪದಿದ್ದರೆ ಉಪಭ್ರಹ್ಮಣ ಮಾಡು ಆಗ ಆತನು ಪ್ರತ್ಯಕ್ಷನಾಗಿಯೇ ಆಗುವನು ಆಗ ಆತನನ್ನು ಒಪ್ಪಿಸಿ ಮತ್ತೆ ದೇವಾಚಾರ್ಯನಾಗುವಂತೆ ನೀನೇ ಪ್ರೇರೇಪಿಸು ಶಚಿಯು ಗಂಭೀರ ಭಾವದಿಂದ ಹೇಳಿದಳು ಆಗ ವಿಶ್ವರೂಪಾಚಾರ್ಯನು ಆಗ ವಿಶ್ವರೂಪಾಚಾರ್ಯನು ಏನಾಗುವನು ಇಂದನು ಗಂಭೀರವಾಗಿಯೇ ಹೇಳಿದನು ವಿಶ್ವರೂಪಾಚಾರ್ಯನಿಗೆ ಬೃಹಸ್ಪತಿ ಆಚಾರ್ಯನಿಗಿರುವಂತೆ ದೇವತೆಗಳ ಮೇಲೆ ಸಹಜವಾದ ಅಭಿಮಾನವಿಲ್ಲ ಆ ಸಹಜವಾದ ಅಭಿಮಾನವು ಆತನಿಗೆ ಬರುವಂತೆಯೂ ಇಲ್ಲ ಪಿತೃವಂಶದಿಂದ ದೇವತೆಯಾಗಿ ಮಾತೃವಂಶದಿಂದ ದಾನವನಾದವನಿಗೆ ಪಿತಾಮಹ ಮಾತಾಮಹ ಇಬ್ಬರಲ್ಲಿಯೂ ಅಭಿಮಾನವಿರುವುದು ಏನು ವಿಶೇಷ ಆದ್ದರಿಂದ ಬೃಹಸ್ಪತಿಯು ದೊರೆತರೆ ಈತನನ್ನು ಬಿಡಲೇಬೇಕು ನೀನಾಗಿ ಆಚಾರ್ಯ ವರೆಸುವವನನ್ನು ಅದಂತ ಬಿಡುವೆ ಇದೇ ರಹಸ್ಯ ವರಿಸುವಾಗ ಆತನನ್ನು ವರಿಸಿಲ್ಲ ಅಥವಾ ಕಾಲವನ್ನು ಗೊತ್ತು ಆದರಿಂದ ನಾನು ಆತನನ್ನು ಬೇಕಾದಾಗ ಬಿಡಬಹುದು ಇದರಿಂದ ಪಾಪವಿಲ್ಲವೇ ನನ್ನ ಅಲುಗು ಅನುಕೂಲಕ್ಕೆಂದು ಸುಖಾಮನೆಯಿಂದ ಮಾಡಿದರೆ ಫಲಾಫಲಗಳು ನನ್ನವು ಹಾಗಿಲ್ಲದೆ ಕುಲಾರ್ಥವಾಗಿ ನಿಷ್ಕಾಮನಾಗಿ ಮಾಡುವಾಗ ನನಗೆ ಫಲಾಫಲಗಳು ಇನ್ನೂ ಇಲ್ಲ ಬಾಂಬಿನಿ ನನ್ನ ಅನುಕೂಲಕ್ಕೆಂದು ಸುಖಾಮನೆಯಿಂದ ಮಾಡಿದರೆ ಫಲಾಫಲಗಳು ನನವು ದೇವಾ ನೀನು ಸಾವಿರ ಹೇಳು ನೀನು ಅಹಂಕಾರ ಸ್ವರೂಪನಾಗಿದ್ದುಕೊಂಡು ಅನಹಂಭಾವದಿಂದ ಕಾರ್ಯವನ್ನು ಮಾಡುವೆನ್ನುವುದು ಅಸಂಭಾವ್ಯ ಆದ್ದರಿಂದ ಈ ಕಾರ್ಯ ಮಾಡುವಾಗ ಯೋಚಿಸಿ ಮಾಡು ಪಾಪವು ಬಂದರು ಅದರಿಂದ ಅನರ್ಥವಾಗದಂತೆ ಮೊದಲೇ ನೀನು ಉಪಾಯವನ್ನು ಕಲ್ಪಿಸಿಕೊಂಡು ಅನಂತರನ್ನು ವಿಸರ್ಜಿಸು ಬೃಹಸ್ಪತಿ ಆಚಾರ್ಯನು ಮತ್ತೆ ಬರುವವರೆಗೂ ವಿಸರ್ಜನೆಯ ಯೋಚನೆ ಇಲ್ಲ ಆದ್ದರಿಂದ ಆ ಆಚಾರ್ಯನನ್ನು ಹಲ್ಲು ಕಿತ್ತು ಹಾವನ್ನು ಆಡಿಸುವಂತೆ ನಿಷ್ಫಲವಾಗುವಂತೆ ಮಾಡಿ ಇಟ್ಟುಕೊಳ್ಳಬೇಕು ಅದು ಸಾಧ್ಯವೇ ನೀನೇ ಹೇಳಿದೆಯಲ್ಲ ಸ್ವಭಾವವನ್ನು ಬದಲಾಯಿಸಲು ಸಾಧ್ಯವಿಲ್ಲವೆಂದು ಸ್ವಭಾವವನ್ನು ತಡೆಗಟ್ಟುವುದು ಸಾಧ್ಯ ತಪ್ಪಿಸಲು ಆಗುವುದಿಲ್ಲ ಆ ದುರ ದುಸ್ವಭಾವವನ್ನು ನಿರೋಧಿಸಲು ವ್ಯಕ್ತಿಯನ್ನೇ ಸಂಹರಿಸಬೇಕಾಗುವುದು ಆದರೆ ಈ ವಿಷಯದಲ್ಲಿ ಮೂಲಿಕೆಯನ್ನು ಮಾಡುವಂತೆ ಇರುವ ಒಂದು ಗುಣವನ್ನು ವೃದ್ಧಿಪಡಿಸಿಕೊಂಡು ಇತರ ಅವಗುಣಗಳನ್ನು ನಿರೋಧಿಸುವ ಸಂಸ್ಕಾರವನ್ನು ಮಾಡಿ ಈ ವಿಷಯವನ್ನು ಅಮೃತ ಮಾಡಿಕೊಳ್ಳಬೇಕಾಗಿರುವುದು ಈಗ ನಾ ಈಗ ಆತನು ಮಾಡುತ್ತಾ ತನ್ನ ಅಸುರ ಸ್ವಭಾವವನ್ನು ಉತ್ತೇಜಿತಗೊಳಿಸುತ್ತಿರುವುದು ಅದನ್ನು ತಡೆಗಟ್ಟಿ ಆತನು ಬದಲು ಸೋಮಪಾನವನ್ನು ಮಾಡುವ ಮಾಡುವಂತೆ ಮಾಡಿದರೆ ನಮ್ಮ ಕಾರ್ಯವು ಸಾಧ್ಯವಾಗುವುದು ಚಿಂತಿಸಬೇಡ ಆದಷ್ಟು ಅಸಾಧ್ಯದಂತೆ ಕಾಣುವುದಿಲ್ಲ ಆತನು ಆಚಾರ್ಯ ನೀನು ಶಿಷ್ಯ ಶಿಷ್ಯನಾಗಿ ಆಚಾರ್ಯನನ್ನು ಅದೆಂದೂ ವಿದಾಯಕ ಮಾಡುವೆ ಎಂದನ್ನು ನಕ್ಕು ಹೇಳಿದನು ಮಹಾಸತಿ ಅಲ್ಲಿಯೇ ದೇವರಹಸ್ಯವಿರುವುದು ಶಿಷ್ಯನೆಂದು ತಲೆಬಾಗಿ ಮಾತ್ರಕ್ಕೆ ನನ್ನ ದೇವರಾಜ್ಯತ್ವಕ್ಕೆ ಕುಂದಿಲ್ಲ ಆತನು ಆಶೀರ್ವಾದ ಮಾಡುವನು ನಾನು ಅದನ್ನು ತಲೆಬಾಗಿ ಸ್ವೀಕರಿಸುವನು ಆದರೆ ಆತನು ಆಶೀರ್ವಾದವನ್ನು ನನಗೆ ಫಲ ಸಮರ್ಪಿಸಬೇಕು ಅಲ್ಲವೇ ಅದರಂತೆ ಆತನು ನನ್ನಾಜ್ಞೆಯನ್ನು ಪಾಲಿಸಬೇಕು ಅದು ರಾಜ್ಞೆ ವಿಕೋಪಕ್ಕೆ ಹೀರಿದರೆ ರಾಜಾಜ್ಞೆಯನ್ನು ತಿರಸ್ಕರಿಸಿದ ದುಷ್ಫಲವನ್ನು ಅನುಭವಿಸಬೇಕಾದಿತು ಅದನ್ನಷ್ಟಕ್ಕೆ ಬಿಡುವುದಿಲ್ಲವೆಂದು ಆತನನ್ನು ಸಾಧುವಾದದಿಂದಲೇ ಗೆದ್ದುಕೊಳ್ಳುವೆನು ಅದರಲ್ಲಿ ನೀನು ಬೃಹಸ್ಪತ್ಯಾಚಾರನ್ನು ಗೊತ್ತು ಮಾಡು ಇದನ್ನು ನಾನು ಮಾಡಿರುವೆನು ಶಚಿಯು ಅಪ್ಪಣೆ ಎಂದಳು ಇಂದನು ಮಗಲಲ್ಲಿ ಕುಳಿತಿದ್ದ ಆಕೆಯನ್ನು ಭುಜಗಳಿಂದ ಹಿಡಿದು ಅಲ್ಲಾಡಿಸುತ್ತಾ ಉಪಭ್ರಮಣ ಮಾಡುವಾಗ ನೀನು ಲೋಕಕ್ಕೆಲ್ಲ ಬೇಕಾದ ಸೌಭಾಗ್ಯವನ್ನು ನೀಡುವಳು ನೀರು ನೀಡುವವಳು ಎಂಬುದನ್ನು ಮರೆಯದಿರು ಎದುರಿಗೆ ಬಂದ ದೇವತೆಯು ಅರೆಮನಸ್ಸಿನಿಂದ ನಮ್ಮ ಪ್ರಾಣವನ್ನು ಅದಕ್ಕೆ ಹೊಯ್ದು ನಮ್ಮ ಇಂದ್ರಿಯಗಳನ್ನು ಅದಕ್ಕೆ ಕೊಟ್ಟು ಅದನ್ನು ದೊಡ್ಡದು ಮಾಡಬೇಕು ಅದೇ ಉಪಭ್ರಮಣ ಋಕ್ಕಿನಿಂದ ಬರಮಾಡಿಕೊಂಡು ಸಾಮದಿಂದ ಉಪಭ್ರಮಣ ಮಾಡಿ ನ್ಯೂನಾತಿರೇಕಗಳನ್ನು ಬ್ರಹ್ಮವೈದದಿಂದ ಸರಿ ಮಾಡಿಕೊಂಡು ವಿಧಿನಿಯತವಾದ ಆಹುತಿಯನ್ನು ಕೊಟ್ಟರೆ ಯಾವ ದೇವತೆಯೇ ಆಗಲಿ ಪ್ರತ್ಯಕ್ಷವಾಗಿಯೇ ತೀರಬೇಕು ನೀನು ಉಪಭ್ರಮಣಕ್ಕೆ ಉಪಶ್ರತಿ ದೇವಿಯೇ ದೇವಿಯೂ ಬೇಕೇ ನಿಂದ ಉಪ ಬ್ರಹ್ಮಣಕ್ಕೆ ಉಪಶ್ರತಿ ದೇವಿಯೂ ಬೇಕೇ ಎಂದು ವಿಶ್ವಾಸದಿಂದ ಹೇಳಿ ಯಥೋಪಚಾರವಾಗಿ ಕಳುಹಿಸಿಕೊಟ್ಟರು ಇಂದನು ಅದೇ ಆಸನದ ಆಸನದಲ್ಲಿ ಇಂದನು ಅದೇ ಆಸನದಲ್ಲಿ ಒಂದು ಗಳಿಗೆ ಕುಳಿತಿದ್ದನು ಆಗದೆ ವಿಶ್ವರೂಪಾಚಾರ್ಯನು ಬಳಿ ಹೋಗಿಬೇಕು ಎಂದು ಒಂದು ಮನಸ್ಸು ದೇವಗುರುವಿನ ಸುದ್ದಿ ತಿಳಿದ ಮೇಲೆ ಹೋಗಣವೆಂದು ಒಂದು ಮನಸ್ಸು ಅಷ್ಟು ವಿಚಾರ ಮಾಡಿ ಆಗದೆ ಹೋಗಿ ಆತನ ಮನಸ್ಸು ತಿಳಿದು ಬರಬೇಕು ಎನಿಸಿತು ಹೊರಟನು